ರಾಮೇಶ್ವರಯ್ಯನವರು ಮೈಸೂರು ಪಟ್ಟಣದಲ್ಲಿ ಒಂದು ದಿನ ಬೆಳಗ್ಗೆ ಲಾನ್ಸ್ ಡೌನ್ ಬಜಾರಿನ ಉತ್ತರ ಭಾಗದ ಖಾಲಿ ಜಾಗದಲ್ಲಿ ಒಬ್ಬಾತ ನಿಂತು ಅವನ ಬಳಿ ಸೇರಿದ್ದ ಎಂಟು ಹತ್ತು ಮಂದಿಗೆ ಮತ ವಿಷಯವನ್ನು ಕುರಿತು ಉಪನ್ಯಾಸ ಮಾಡುತ್ತಿದ್ದ ಅದು ಕ್ರೈಸ್ತ ಮಿಷನರಿಗಳ ಚಟುವಟಿಕೆ ಪ್ರಬಲವಾಗಿದ್ದ ಕಾಲ ಆ ದಿನ ಅಲ್ಲಿ ಉಪನ್ಯಾಸ ಮಾಡುತ್ತಿದ್ದಾತ ನೋಡಿರಿ ನಮ್ಮ ಕ್ರಿಸ್ತನು ಪತಿತರನ್ನು ಮಾಡಿದ ಬಡವರಿಗೆ ಸಹಾಯ ಮಾಡಿದ ಆತನು ದೇವರ ಮಗ ಆತನನ್ನು ನಂಬಿರಿ ನಿಮ್ಮ ಕೃಷ್ಣನೇನು ಮಾಡಿದ್ದಾನೆ ಬೆಣ್ಣೆ ಕದ್ದಿದ್ದಾನೆ ಇಷ್ಟು ಹೇಳಿದ ಹೊತ್ತಿಗೆ ಸರಿಯಾಗಿ ಆ ದಾರಿಯಲ್ಲಿ ಹೋಗುತ್ತಿದ್ದ ಒಬ್ಬಾತ ಈ ಮಿಷನರಿಯ ಮಾತಿನೊಳಕ್ಕೆ ಬಾಯಿ ಹಾಕಿಕೊಂಡು ಬಂದ ಆಗಂತ ಕೃಷ್ಣನ ವಿಚಾರ ನಿಮಗೆ ಏನು ತಿಳಿಯುವುದು ಉನ್ಯಾಸಕ ನೀವು ಯಾರೀ ಆಗಂತ ನೀವು ಯಾರು ನಾವು ಪಾದಿಗಳು ನೀವು ಪಾದ್ರಿಗಳಿಗೆ ನಾವು ಪಾತ್ರಿಗಳಿಗೆ ಉಪಾದಿಗಳು ಅದು ಹೇಗೆ ನಿಮಗೆಲ್ಲ ಗುರುಗಳಾಗಿರುವ ವೆಸ್ಲಿಯನ್ ಮಿಷನರ್ ಅವರನ್ನು ಕೇಳಿರಿ ಅವರಿಗೆ ನಾನು ಪಾಠ ಹೇಳಿಕೊಳ್ಳುವವನು ಹೀಗೆಂದಾತ ರಾಮೇಶ್ವರಯ್ಯನವರು ಇವರು ಮೈಸೂರು ಪಟ್ಟಣದಲ್ಲಿದ್ದ ಪರಂಗಿಜನಕ್ಕೆ ಮುಖ್ಯವಾಗಿ ಪಾದ್ರಿಗಳಿಗೆ ಕನ್ನಡ ಹೇಳಿಕೊಳ್ಳುತ್ತಿದ್ದರು ಆಭಿನಯ ರಾಮೇಶ್ವರಯ್ಯನವರು ಚೆನ್ನಾಗಿ ಬಿಎ ಪಾಸ್ ಮಾಡಿದ್ದರು ಸಂಸ್ಕೃತದಲ್ಲಿ ವಿದ್ವಾಂಸರಾಗಿದ್ದರು ಈ ಮೇಲಿನ ಸಂದರ್ಭ ನಡೆದ ಸುಮಾರಿನಲ್ಲಿ ಅವರು ವೆಸ್ಟ್ಲಿಯನ್ ಮಿಷನ್ ಹೈಸ್ಕೂಲಿನಲ್ಲಿ ಉಪಾಧ್ಯಾಯರಾಗಿದ್ದರು ಅವರು ಚರಿತ್ರೆ ಹೇಳುತ್ತಿದ್ದರಂತೆ ಮೊಘಲ್ ಚಕ್ರವರ್ತಿ ಹುಮಾಯೋನನಿಗೆ ಕಾಯಿಲೆ ಬಂದಾಗ ಆತನ ತಂದೆ ಬಾಬರನ್ನು ದೇವರನ್ನು ಯಾವುದೋ ಮಂತ್ರ ಹೇಳುತ್ತಾ ತನ್ನ ಮಗನಿಗೆ ಬಂದಿದ್ದ ರೋಗ ಬಂದು ಮಗನನ್ನು ಆರೋಗ್ಯವಂತನಾಗಲಿ ಎಂದು ಹೇಳಿಕೊಂಡು ಯಾವುದೋ ಶಾಸ್ತ್ರಕ್ರಿಯೆ ನಡೆಸಿದನೆಂದು ಕತೆ ಇದನ್ನು ಕಾರ್ಯಾನುಕರಣದ ಮೂಲಕವಾಗಿ ನಿರೂಪಣೆ ಮಾಡುತ್ತಿದ್ದರಂತೆ ರಾಮೇಶ್ವರಯ್ಯನವರು ಶಾಸ್ತ್ರಕ್ರಿಯೆ ನಡೆಸುವಾಗ ಬಾಬರನ್ನು ತನ್ನ ಎರಡು ಕೈಗಳನ್ನು ಮೇಲೆ ಕೆತ್ತಿ ಪ್ರದಕ್ಷಿಣಾಕಾರವಾಗಿ ತಿರುಗಿ ಜೈ ಜಪ್ ಎಂದು ಮೂರು ಸಲ ಹೇಳಿದ್ದಪ್ಪೆಂದು ಕೆಳಕೆ ಬಿದ್ದನಂತೆ ಇದನ್ನು ರಾಮೇಶ್ವರಯ್ಯನವರು ಕಾರ್ಯದಲ್ಲಿ ತೋರಿಸುತ್ತಿದ್ದರಂತೆ ಇದನ್ನು ನೋಡುವುದಕ್ಕೆ ಹುಡುಗರಿಗೆ ಬಹು ಖುಷಿ ಇದನ್ನು ನನಗೆ ಹೇಳಿದವರು ಆ ಕಾಲದಲ್ಲಿ ಅಲ್ಲಿ ವಿದ್ಯಾರ್ಥಿಯಾಗಿದ್ದ ಎಂಜಿ ವರದಾಚಾರ್ಯರು ಕೆಲವು ಕಾಲ ಎಂಪಿ ಸೋಮಶೇಖರ ಕೂಡ ರಾಮೇಶ್ವರಯ್ಯರವರ ವಿದ್ಯಾರ್ಥಿಯಾಗಿದ್ದರು ರಾಮೇಶ್ವರಯ್ಯನವರು ಪಾಠ ಹೇಳುವಾಗ ವಿನೋದ ಕಥೆಗಳನ್ನು ಹೇಳುತ್ತಿದ್ದರು ಅವರು ಕೆಲವು ವರ್ಷಗಳಾದ ಮೇಲೆ ತುಮಕೂರಿನಲ್ಲಿ ಎಂಪ್ರೆಸ್ ಗರ್ಲ್ಸ್ ಹೈಸ್ಕೂಲಿಗೆ ಹೆಡ್ ಆಗಿ ಬಂದರು ಅಲ್ಲಿಯೂ ವಿದ್ಯಾರ್ಥಿನಿಯರ ಪ್ರೀತಿ ಮನ್ನಣೆಗಳನ್ನು ಸಂಪಾದಿಸಿದರು ರಾಮೇಶ್ವರಯ್ಯನವರು ನಳಸೆಯಲ್ಲಿ ಪರಿಶುದ್ಧರು ಪ್ರಾಮಾಣಿಕರು ಆದ್ದರಿಂದ ಅವರ ವಿಷಯದಲ್ಲಿ ಎಲ್ಲರಿಗೂ ಗೌರವ ಅವರು ವೃತ್ತ ಪತ್ರಿಕೆಗಳಲ್ಲಿ ಸಾರ್ವಜನಿಕ ವಿಚಾರಗಳನ್ನು ಕುರಿತು ಟೀಕೆ ಮಾಡಿ ಬರೆಯುತ್ತಿದ್ದುದುಂಟು ಮತ್ತು ಆ ಕಾರ್ಯದಲ್ಲಿ ಅವರು ನಿರ್ಭೀತರಾಗಿ ನಿರ್ದಾಕ್ಷಿಣ್ಯದಿಂದ ಇರುತ್ತಿದ್ದರು ಪತ್ರಿಕಾ ಕೆಲವು ಕಲದ ನಂತರ ಮೈಸೂರಿನಲ್ಲಿ ಸಬ್ಜಡ್ಜಿ ಆಗಿದ್ದು ಉತ್ತರೋತ್ತರ ಸರ್ಕಾರದ ಸೆಕ್ರೆಟರಿ ಪದವಿಗೆ ಹತ್ತಿದ ಡಿಎಂ ನರಸಿಂಗರಾಯರು ರಾಮೇಶ್ವರಯ್ಯನ ಪತ್ರಿಕಾ ಸಂಗತಿಯನ್ನು ತಿಳಿದುಕೊಂಡು ರಾಮೇಶ್ವರಯ್ಯನ ಸ್ನೇಹವನ್ನು ಸಂಪಾದಿಸಿದರು ಅವರಿಬ್ಬರೂ ಸೇರಿ ಹತ್ತಾರು ಲೇಖನಗಳನ್ನು ಬರೆದಿದ್ದು ನನಗೆ ಗೊತ್ತಿದೆ ಅವರಿಬ್ಬರು ಬದುಕಿದ್ದ ಕಾಲದಲ್ಲಿ ಈ ಸಂಗತಿಯನ್ನು ಪ್ರಕಟಪಡಿಸುವುದು ಅನುಚಿತವಾಗುತ್ತಿತ್ತು ರಾಮೇಶ್ವರಯ್ಯನವರು ನರಸಿಂಗರಾಯರು ಬರೆದ ಲೇಖನಗಳು ಮದ್ರಾಸಿನ ಇಂಡಿಯನ್ ಪೇಟ್ರಿಯೇಟ್ ಎಂಬ ಇಂಗ್ಲಿಷ್ ದಿನಪತ್ರಿಕೆಯಲ್ಲಿ ಬಂದವು ಬಹುಶಃ ಹಿಂದೂ ಕೆಲವು ಪ್ರಕಟವಾದವು ಆ ಲೇಖನಗಳು ಪುಸ್ತಕ ರೂಪದಲ್ಲಿ ಪ್ರಕಟಗೊಂಡವು ಮೂರು ಸಂಪುಟಗಳೆಂದು ನನ್ನ ಜ್ಞಾಪಕ ಎ ಮೇಕಿಂಗ್ ಇವೆಂಟ್ಸ್ ಇನ್ ಮೈಸೂರು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಇದು ಸಾವಿರದ ಒಂಬೈನೂರ ಹನ್ನೊಂದು ಹನ್ನೆರಡರ ಮಾತು ಅದರ ತಾತ್ಪರ್ಯ ವಿಶ್ವೇಶ್ವರ್ಯನವರು ಮೈಸೂರಿನ ಸರ್ಕಾರಕ್ಕೆ ಬಂದದ್ದು ಇಕನಾಮಿಕ್ ಕಾನ್ಫರೆನ್ಸ್ ಅನ್ನು ಸ್ಥಾಪಿಸಿದ್ದು ದಿವಾನರಾದದ್ದು ಒಂದು ನೂತನ ಯುಗದ ಪ್ರಾರಂಭ ಎಂದು ಇದನ್ನು ಹೇಳುವ ವ್ಯಾಜ್ಯದಲ್ಲಿ ಹತ್ತಾರು ಸಂಗತಿಗಳನ್ನು ಮತ್ತು ಹತ್ತಾರು ಮಂದಿ ಮಹನೀಯರನ್ನು ಕುರಿತ ಟೀಕೆಗಳಿವೆ ನನ್ನಲ್ಲಿದ್ದ ಪುಸ್ತಕಗಳು ಕಳೆದು ಹೋಗಿವೆ ಅವುಗಳನ್ನು ಯಾರಾದರೂ ನನಗೆ ಕಳಿಸಿಕೊತ ಕಳಿಸಿದಲ್ಲಿ ಬೆಳೆ ಕೊಡುವುದಲ್ಲದೆ ಕೃತಜ್ಞತೆಯಿಂದ ವಂದಿಸಲು ಸಿದ್ದನಾಗಿದೆ ಆ ಪ್ರಕಟಣೆಗಳಲ್ಲಿ ಮೈಸೂರು ದೇಶದ ರಾಜ್ಯ ಚರಿತ್ರೆಗೂ ಪ್ರಜಾಭ್ಯುದಯ ಚರಿತ್ರೆಗೂ ಸಂಬಂಧಪಟ್ಟ ಬಹುಸಂಗತಿಗಳು ಸೇರಿವೆ ದೇಶ ಚರಿತ್ರೆಯನ್ನು ಬರೆಯುವವರಿಗೆ ಅದು ಬಹು ಬೆಳೆಯು ಬೆಲೆಯುಳ್ಳ ಸಾಮಗ್ರಿ ನಮ್ಮ ಗೋಖಲೆ ಸಾರ್ವಜನಿಕ ವಿಸ್ತಾರ ಸಂಸ್ಥೆಯಲ್ಲಿ ದೇಶ ಚರಿತ್ರೆಯ ಸಾಮಗ್ರಿಯನ್ನು ಸಂಗ್ರಹಿಸಿಡುತ್ತಿದ್ದೇವೆ ವಾಚಕ ಮಹಾಶಯರಲ್ಲಿ ಯಾರಾದರೂ ಚಾರಿತ್ರಿಕ ಸಾಮಗ್ರಿಗಳವರು ಆ ಸಾಮಗ್ರಿಯನ್ನು ಅದು ಎಷ್ಟು ಸಣ್ಣದಾದರೂ ಸ್ವಲ್ಪದ್ದಾದರೂ ಅದನ್ನು ಗೋಖಲೆ ಸಂಸ್ಥೆಗೆ ಕೊಟ್ಟು ಉಪಕರಿಸಬೇಕೆಂದು ಬೇಡುತ್ತೇವೆ ಕೋಪಿನ ಒಂದು ಸಾರಿ ದಸರಾ ಸಮಯದಲ್ಲಿ ನಾನು ಮೈಸೂರಿನಲ್ಲಿ ಸೆಕ್ರೆಟರಿ ನರಸಿಂಗರಾಯರ ಅತಿಥಿಯಾಗಿ ಅವರ ಬಿಡಾಲದಲ್ಲಿ ಅಂದು ಬೆಳಿಗ್ಗೆ ನರಸಿಂಗರಾಯರು ಬಹುಶಃ ದಿವಾನರನ್ನು ಕಾಣಲು ಅವರ ಲೇಕ್ ವ್ಯೂ ಬಂಗಿಲಿಗೆ ಹೋಗಿದ್ದರು ಆಗ ನಾನು ಆ ಜಾಗದಲ್ಲಿ ಹಾಕಿದ್ದ ಬಿದಿರು ತಡಿಕೆಯ ಕೋಣೆಯಲ್ಲಿ ಸ್ನಾನ ಮಾಡುತ್ತಿದ್ದೆ ಅಲ್ಲಿಗೆ ದಯ ಮಾಡಿಸಿತ್ತು ರಾಮೇಶ್ವರಯ್ಯನವರ ಸವಾರಿ ಮೈ ಮೇಲೆ ಒಂದು ಬನಿಯನ್ ಕೂಡ ಇಲ್ಲ ಮಂಜೆಗೆ ಬದಲಾಗಿ ದೊಡ್ಡ ಶಾಲು ಹೊದಿದ್ದರು ನಾನು ಕೇಳಿದೆ ಇದೇನು ಹೀಗೆ ಬಂದಿರಿ ಬೆಳಿಗ್ಗೆ ವಾಕಿಂಗ್ ಬಂದೆ ಕುಕ್ಕನಹಳ್ಳಿ ಕೆರಿಯ ಕಡೆ ಬಂದು ಹೀಗೆ ನರಸಿಂಗರಾಯನನ್ನು ನೋಡೋಣವೆಂದು ಹೀಗೆ ಕಾಲು ಹಾಕಿದೆ ನಾನು ಅದು ಸರಿ ವೇಷ ರಾಮೇಶ್ವರರಾಯರು ಇದು ವೇಷವಲ್ಲ ಇದೇ ಸರಿಯಾದ ಉದುಪು ಮೌನಕ್ಕೆ ಮಾನಕ್ಕೆ ಕೋಪಿನ ಚಳಿಗೆ ಶಾಲು ಮಿಕ್ಕದ್ದು ಹೊರೆ ಇದು ರಾಮೇಶ್ವರಯ್ಯನವರ ಸ್ವಭಾವ ಈಡುಜೋಡು ನಾವು ಮಾತನಾಡುತ್ತಿದ್ದುದು ಸಂಸ್ಕೃತ ಭಾಷೆಯಲ್ಲಿ ನನ್ನ ಮಾತಿನಲ್ಲಿ ಎಷ್ಟೋ ತಪ್ಪುಗಳಿದ್ದಿರಬೇಕು ಬೇಸರ ಪರಿಹಾರಕ್ಕೆಂದು ಮಾತನಾಡುತ್ತಿದ್ದವು ಅಷ್ಟರಲ್ಲಿ ಡಿಎಂ ನರಸಿಂಗರಾಯರು ಅಲ್ಲಿ ಬಂದು ಸ್ನಾನದ ಕೋಣೆಯೊಳಕ್ಕೆ ಇಣುಕಿ ನೋಡಿದರು ಕಣ್ಣ ಗಳಿಸಿದರು ನಾನು ಕೇಳಿದೆ ಏನು ಆಶ್ಚರ್ಯವೇ ಮೊದಲೇ ಸಾಕಾಗಿತ್ತು ನಮ್ಮ ರಾಮೇಶ್ವರಯ್ಯನ ಪುಚ್ಚಾಟ ಈಗ ಜೊತೆಗೆ ನೀವು ಸೇರಿದಿರಿ ನಾನು ಹೊರಗಳಿಂದ ಸಂಸ್ಕೃತ ಮಾತನ್ನು ಕೇಳಿ ಯಾರೋ ಮುಳುಬಾಗಿಲೋ ಆಚಾರು ಎಂದುಕೊಂಡೆ ಸರಿ ಮುಖ್ಯಪುರಾಣ ದೇವರ ಶಿಷ್ಯರು ಎಲ್ಲರೂ ನಕ್ಕವು ರಾಮೇಶ್ವರಿಯನವರು ಗ್ರಹಂಕಾರಿಗಳು ಕುಟಿಲ ಕೃತ್ರಿಮಗಳನ್ನ ಅರಿಯದವರು ಉಪಾಯಗಳನ್ನು ಅರಿಯದವರು ನೈಜವಾದ ಒಳ್ಳೆಯ ಒಳ್ಳೆಯವನನ್ನು ಕಾಣಬೇಕೆಂದರೆ ಅಂತವರನ್ನು ನೋಡಬೇಕು